ಪರಮುರುಗವತ್ಪದಚಾರ್ಯ ಗುರುಭ್ಯೋ ನಮಃವೇದ್ಯಾ ಭಾರತಿ ಸರಸ್ವತಿರ್ವಾ ಬ್ರಹ್ಮಲಕ್ಷ್ಮೀ ಮೋಲನಾರಾಯಣವಾಸುದೆವಾ ಜಯತಿ ಹರಿಡಚಿತ್ಯದೇವೈಕಂದ್ಯ ಪರಮಗುರುಭೀಷ್ಟಾವರ್ತಿ ಸಜ್ಜನಾ ನಿಖರ ಗುಣಗಣಾರ್ ನಿತ್ಯ ನಿರ್ಮುಕ್ತೋಷ ಸರಸಿಯನಸೌ ಶ್ರೀಪತಿರ್ನದೋ ಭಕ್ತಿಬೇಕೋ ವಿರಕ್ತಿಬೇ ಭಕ್ತಿ ರಕ್ತಿ ಬೇಕು ಶಕ್ತಿ ಬೇಕು ಮುಂದೆ ಮುಕ್ತಿ ಅಕ್ತಿ ಬೇಕು ಮುಂದೆ ಮುಕ್ತಿ ಅಕ್ತಿ ಬೇಕು ಜಪದಿ ಜಾಡ ಮೆ ಬೇಕು ತಪದಿ ಬಾಲಕು ಜಪದಿ ಜಾನು ಮೇಕು ತಪದಿ ಬಲ ಬೀರಬೇಕು ಉಪವಾಸಿರಬೇಕು ಸಂಗ ಬರ್ತಿಸಬೇಕು ಅಂಗ ಶೋಧನೆ ಬೇಕು ರಂಗ ಬಿಠಲನ ನಾಮ ಹಿಂಗ ದಿಸಬೇಕು ರಂಗ ಬಿಠಲನ ನಾಮ ಮಾತ್ಮಾನ ಪೂರ್ವಸ್ತು ಸುದೃಢ ಸ್ನೇಹ ಭಕ್ತಿರಿ ಪ್ರೋಕ್ತಯ ಮುಕ್ತಿ ಮುಕ್ತಿಗೆ ಭಕ್ತಿ ಹೊರತು ಅನ್ಯ ಮಾರ್ಗವೇ ಇಲ್ಲ ಅನ್ನತಕ್ಕಂಥ ಆಚಾರ್ಯರ ಸಿದ್ಧಾಂತಕ್ಕನುಗುಣವಾಗಿ ಆ ಭಕ್ತಿಯ ಜೊತೆಗೆ ವಿಷಯ ಸುಖಗಳು ಸಾಕು ಅನ್ನತಕ್ಕಂಥ ವಿರಕ್ತಿ ಭಗವಂತನನ್ನು ಪಡೆಯುತ್ತೇನೆ ಅನ್ನತಕ್ಕಂಥ ಅಂತರಂಗದ ವಿಶೇಷವಾದಂತಹ ಶ್ರದ್ಧಾಶಕ್ತಿಯಿಂದೊಳಗೂಡುತ್ತ ಜಪದಿ ಜಾಣುವೆ ಬೇಕು ತಪದಿ ಬಲವಿರಬೇಕು ಪರಮಾತ್ಮನ ದಿವ್ಯ ಮಂತ್ರಗಳನ್ನು ಜಪಿಸುತ್ತಾ ಪರಮಾತ್ಮನಿಗಾಗಿ ತಪ್ಪಿಸುತ್ತಾ ಆ ರಂಗವಿಠಲನ ನಾಮವನ್ನು ಹಿಂಗದೇ ಭರಿಸತಕ್ಕಂಥ ಭಕ್ತರಿಗೆ ಪರಮಾನುಗ್ರಹವಾಗ್ತದಂತೆ ಅಂತಹ ಭಕ್ತ ಶ್ರೇಷ್ಠರಲ್ಲಿ ಉತ್ತಮಾಧಿಕಾರಿ ಇಂದ್ರಪುತ್ರನಾಗಿರತಕ್ಕಂಥ ಅರ್ಜುನನೇ ಶ್ರೇಷ್ಠನೆಂಬುದಾಗಿ ಭಾರತದಲ್ಲಿ ವರ್ಣಿಸಿದೆ ನರಾಯಮ್ಮನಾಮದಿಂದ ವಿಖ್ಯಾತನಾಗಿರತಕ್ಕಂಥ ಅಪಾರ್ಥನು ಮನೋತತ್ವಾಭಿಮಾನಿಯಾದ ಮಹಾದೇವನ ಅನುಗ್ರಹದಿಂದ ಭಗವಂತರಾದಂತಹ ವೇದವ್ಯಾಸದೇವರ ಅನುಜ್ಞೆಯಂತೆ ಪಾಶುಪತವನ್ನು ಪ್ರಾಪ್ತಿ ಮಾಡಿಕೊಳ್ತಾರಂತೆ ಅಂತಹ ಮಂಗಲ ಚರಿತೆಯನ್ನು ಭಾರತ ಕಾರರು ವಿವರಿಸುತ್ತಿದ್ದಾರೆ ಲಕ್ಷ್ಮೀರವಣ ಗೋವಿಂದ ವನವಾಸ ದೀಕ್ಷೆಯನ್ನು ಕೈಗೊಂಡು ಪಾಂಡವರು ಸದಾಕಾಲ ಭೌಮ್ಯಾದಿಗಳನ್ನು ನೋಡುತ್ತಾ ಸಚ್ಚಾಸ್ತ್ರ ಸಂಪನ್ನರಾಗಿ ಅಹೋ ರಾತ್ರಿ ಪರಮಾತ್ಮನ ಚಿಂತನೆಯಲ್ಲೇ ಕಾಲ ಕಳೆದು ಆ ವನಮಾಸವನ್ನು ತಮ್ಮ ತಪ್ಪೋ ಭೂಮಿ ಹಾಕಿಸಿಕೊಂಡಿದ್ದಾರೆ ಕಳೆದ ರೈರುವ ಕಳೆದ ರೈರೋವೃಷ ಹಿ ಕಳೆದ ರೈ ರೋವರು ನಳಿನನಾಭ ಶ್ರೀ ಕೃಷ್ಣನ ನಳಿನ್ ನಾಭ ಶ್ರೀ ಕೃಷ್ಣನ ಜಯ ಜ ಕಳುಹಿ ದ ಧರ್ಮ ದೂತ ಓರ್ವನಾ ಕಳುಹಿ ದ ಧರ್ಮ ಜೂತ ಓರ್ವನಾ ತಿಳುಹಿ ತಿಳಿದು ಬಾ ಕ್ಷೇಮ ನಮ್ಮವರ ತಿಳಿಸಿ ತಿಳಿದು ಬಾ ಕ್ಷೇಮ ಕುಲದ ಶ್ರೇಷ್ಠ ಜ್ಯೇಷ್ಠರ ಸಂದೇಶವ ಕುಲದ ಶ್ರೇಷ್ಠ ಜ್ಯೇಷ್ಠರ ಸಂದೇಶವ ಗಳಿಲನ ರಿತು ಬಾತ್ ತಳುವದೆ ಶ್ರೀ ಬಾ ತಳುವ ಶಿಖ ಕಳೆದ ನಳಿನನಾಭ ಶ್ರೀ ಕೃಷ್ಣನ ದಯ ನಾರಾಯಣ ಮುಕುಂದ ಮಾಧವ ಮೂಲಮರ್ದನ ಸರ್ವ ನೀನು ಎಷ್ಟು ದೂರ ನೀ ಇದ್ರೂ ಕೂಡ ಕಂಗಳಿಂದ ನೀನು ದೂರವಾಗಿದ್ದೀಯ ಹೊರತು ನಮ್ಮ ಮನಸ್ಸಿನಿಂದ ಹೇಗೆ ದೂರವಾಗಿದ್ದೆ ಧರ್ಮಜನು ಶ್ರೀಹರಿಯ ಪಾದಾಮ್ರಹುವನ್ನು ಅಡಿಗಡಿ ಅಡಿಗಡೆಗೆ ಚಿಂತಿಸುತ್ತಾ ಹಸ್ತಿನಾವತಿಗೆ ಒಬ್ಬ ದೂತನನ್ನು ಕಳುಹಿ ನಮ್ಮ ಹಿರಿಯರು ಜ್ಯೇಷ್ಠರು ಶ್ರೇಷ್ಠರು ಹೇಗಿದ್ದಾರೆ ನಮ್ಮ ಕುಶಲವಾರ್ತೆಯನ್ನು ಅವರಿಗೆ ತಿಳುಹಿ ಅವರ ಕ್ಷೇಮವನ್ನ ಮತ್ತು ಪೂಜ್ಯರ ಸಂದೇಶವನ್ನ ಮರಳಿ ಬಂತು ತಮಗೆ ತಿಳಿಸಬೇಕು ಎಂಬಪ್ಪಣೆ ಕೊಟ್ಟು ಒಬ್ಬ ದೂತನನ್ನು ಕಳುಹಿದ್ದಾನೆ ಆ ದೂತ ಹಸ್ತಿನಾವತಿ ಕಡೆ ಹೊರಟಾಗ ಧರ್ಮದ ಸಂದೇಶವನ್ನು ಕಾಯ್ತಾ ಕುಳಿತಿದ್ದಾನಂತೆ ಅದೊಂದು ದಿನ ಸಂಜೆ ದ್ವೈತವನ ಎತ್ತರವಾದ ಒಂದು ಶಿಲಾಪ್ರಷ್ಠದ ಮೇಲೆ ಕುಳಿತಿದ್ದಾನೆ ಧರ್ಮರಾಜ ಭೂತ ಭವಿಷ್ಯಗಳನ್ನು ಮೆಲುಕು ಹಾಕ್ತಾ ಇದ್ದಾನೆ ಸಲಹದಲ್ಲೊಂದು ಸರೋವರ ಪ್ರಭಾಕರಣ ಪ್ರಖನ ಕಿರಣಗಳ ತೀಕ್ಷ್ಣತೆ ಕಡಿಮೆಯಾಗಿ ಆತ ಪಡುಗಳನ್ನು ಸೇರುವ ಹೊತ್ತು ಪಕ್ಷಿಗಳೆಲ್ಲವೂ ಉಪವನದ ತಮ್ಮ ತರುಗಳ ಕೋಟರೆಯನ್ನು ಹೋಗುತ್ತಾ ಆಕಾಶದಲ್ಲಿ ಎಲ್ಲೆಲ್ಲೂ ಕೂಡ ವರ್ಣ ವರ್ಣಮಯವಾದ ಸ್ವರ್ಣರೇಖಾ ವಿನ್ಯಾಸದ ಚಿತ್ರಗಳೆಲ್ಲ ಕಾಣಿಸ್ತಾ ಇವೆ ಅಂದರೆ ಸೂರ್ಯ ಮುಳುಗು ಹೊತ್ತು ಪ್ರಕೃತಿಯಲ್ಲೇ ಒಂದು ಮಾದಕತೆ ತುಂಬಿದೆ ಧರ್ಮಜ ಅನುಭವಿಸುತ್ತಾ ಕುಳಿತಿದ್ದಾನೆ ತನ್ನ ಪೂರ್ವವನ್ನ ಮತ್ತೆ ಮತ್ತೆ ಮತ್ತೆ ಮತ್ತೆ ನೆನೆದು ತನ್ನವರಿಗೆ ಸಂಕಟಕ್ಕಾಗಿ ತಾನು ವ್ಯಸನ ಪಡತಾ ಕೂತಿದ್ದಾನೆ ಸನಿಹದ ಸರೋವರದಲ್ಲಿ ಅರಳಿದೆ ಒಂದು ಕಮಲ ಆ ನಳ ನಳಿಸತಕ್ಕಂಥ ನಳಿನವನ್ನು ನೋಡ್ತಾ ಇರುವಂತೆ ಅದೋ ಮದ್ದಾನೆಗಳ ಹಿಂಡೊಂದು ಧಾವಿಸಿತು ಏಕ ಪ್ರಕಾರ ನೀರಿಗೆ ನೀರಾಟವಾಡಿರತಕ್ಕಂಥ ಆನೆ ಅಲ್ಲಿ ಅರಳಿದಂತಹ ಕಮಲವನ್ನ ತನ್ನ ಶುಂಡಾದ ಕಿತ್ತು ಮೇಲಕ್ಕೆ ಸೇತಾ ಇದೆ ಧರ್ಮೀರನ್ನು ಓಡೋಡಿ ಬರ್ತಾನಾ ಕಮಲದ ಬಳಿಗೆ ಆ ಕಮಲವನ್ನು ಕೈಯಲ್ಲಿ ಹಿಡಿದೆತ್ತಿಕೊಂಡು ಹೇ ಕಮಲಿನಿ ಸೂರ್ಯನಿಗೆ ನೀ ಮಿತ್ರಳಲ್ಲವೇ ಸೂರ್ಯ ಉದಯವಾಗದೆ ತಾನು ಅರಳುವುದಿಲ್ಲ ಅಂದರೆ ಬೀಗಿ ಬಿಮ್ಮನೆ ಕುಳಿತುಕೊಳ್ಳತಕ್ಕಂಥ ನೀನು ತನ್ನ ಸಹಸ್ರ ಕರಗಳಿಂದ ಎಂಬ ಹೆಸರನ್ನು ಸೂರ್ಯ ನಿನ್ನಿಂದಾಗಿ ಪಡೆದಿದ್ದಾನಲ್ವೇ ಈ ಸರೋವರದಿಂದ ಮದ್ದಾನು ಕಿತ್ತು ಎಸೆಯುವಾಗ ನಿನ್ನ ಮಿತ್ರನಾದಂಥ ಸೂರ್ಯ ನಿನಗೇನು ಸಹಾಯ ಮಾಡಲಿಕ್ಕೆ ಬರಲಿಲ್ಲವೆ ಓಹೋ ದೊಡ್ಡವರ ಗೆಳತನ ನನಗಿದೆ ಅಂತ ಹಿಕ್ಕತಕ್ಕಂಥವರು ನಿನ್ನನ್ನು ಕಂಡು ಬರೆಯಬೇಕು ಸೂರ್ಯನನ್ನು ಕೈಬಿಟ್ಟ ಹೋಗಲಿ ಕಮಲಜಾ ಅಂತ ಬ್ರಹ್ಮನಿಗೆ ಹೆಸರಿದೆಯಲ್ಲ ನೀನು ಬ್ರಹ್ಮನಿಗೆ ಜನ್ಮ ಕೊಟ್ಟಬಳಂತೆ ಎಲ್ಲರ ಹಣೆಯಲ್ಲಿ ಬರದಂತೆ ನಿನ್ನ ಹಣೆಯಲ್ಲೂ ಬರದನೇನು ಬ್ರಹ್ಮ ಮದ್ದಾನೆಯ ಕೈಯಲ್ಲಿ ನಿನ್ನ ನಾಶವಾಗಲಿ ಅಂತ ಆ ನಿನ್ನ ಮಗನಾದ ಬ್ರಹ್ಮನೂ ಕೂಡ ನಿನ್ನನ್ನು ರಕ್ಷಿಸಲಿಕ್ಕೆ ನೂತನ ಸೃಷ್ಟಿಯಲ್ಲೇ ತೊಡಗಿದ ಆತನಿಗೆ ಈ ಪುರಾತನಾದ ಮಾತು ಬೇಡ ಅಂತ ಕಂಡತ್ತೋ ಹೇಗೆ ಹೋಗಲಿ ಕಮಲಾಲಯ ಲಕ್ಷ್ಮಿಗೆ ಹೆಸರಿದೆಯಂತೆ ತನ್ನ ಮನೆ ಹಾಳಾಗುವಾಗ ಆ ಲಕ್ಷ್ಮಿಯು ಸುಮ್ಮನಿದ್ದಳೆ ಓಹೋ ಮನೆ ಮನೆ ತಿರುಗುವ ಲಕ್ಷ್ಮಿಗೆ ತನ್ನದೇ ಮನೆ ಅಂತ ಯಾವುದಿದೆ ಅದಕ್ಕಾಗ ಆಕೆ ನನ್ನ ಕೈ ಐದು ಬಾಣಗಳಲ್ಲಿ ಅರವಿಂದ ಒಂದು ಬಾಣ ನೀನಂತೆ ನಿನ್ನ ಮಿತ್ರನಾದ ಮನುಮಥನು ಕಾಪಾಡಲಿಕ್ಕೆ ಬರಲಿಲ್ವೇ ಓಹೋ ಅವನೆಂದೋ ಆ ಹರನ ಮೂರನೆಯ ಗಂಡುರಿಯಿಂದ ಸುಟ್ಟು ಅನಂಗನಾಗಿದ್ದಾನೆ ನಿನ್ನನ್ನು ರಕ್ಷಿಸಲಿಕ್ಕೆ ಎಲ್ಲಿ ಬರ್ತಾನೆ ಸೂರ್ಯ ಬ್ರಹ್ಮ ಲಕ್ಷ್ಮೀ ಮನ್ಮಥಾ ಇಂಥವರ ಬಂಧುತ್ವ ಇದೆ ಅಂತ ಹಿಕ್ಕಿದ ನಿನಗೆ ಈ ಗತಿಯೇ ಕಮಲಿನಿ ನಿನಗೆಂಥ ಸ್ಥಿತಿ ಉಂಟಾಯಿತೆ ಹೀಗೆ ಚಿಂತಿಸ್ತಾ ಧರ್ಮದ ಕಮಲನಿ ಗುಂಟಾದಂತಹ ಸ್ಥಿತಿಯನ್ನ ತನ್ನ ಜೀವನ ಸ್ಥಿತಿಗೆ ಹೋಲಿಸ್ತಾ ಇದ್ದಾನೆ ಕಮಲಿನಿ ನಿನ್ನ ನಿಂದಿಸಿಯೇ ನಮ್ಮ ಪ್ರಯೋಜನ ಮಾತೆ ನನ್ನ ಗತಿಯಾವು ಹಸ್ತಾವತಿಯ ಸಾಮ್ರಾಜ್ಯವೆಂಬ ಸರೋವರದಲ್ಲಿ ಆನಂದದಿಂದ ನಳನಳಿಸುವ ನಳಿಲದಂತಿರತಕ್ಕಂಥ ನಮ್ಮನ್ನ ದುರ್ಯೋಧನಾಗಿರ್ತಕ್ಕಂಥ ಮದ್ದಾನೆ ದ್ಯೂತವೆಂಬ ನೀರಾಜ ನೆಪದಿಂದ ನಮ್ಮನ್ನು ಕಿತ್ತು ಬಿಸುಟನಲ್ಲ ನಮಗೆ ಬಂಧುಗಳು ಕಡಿಮೆ ಇದ್ರೆ ಕುರುಕುಲ ಪಿತಾಮಹರು ಕನಕತಾಳ ಧ್ವಜುವಾಗಿರತಕ್ಕಂಥ ಭೀಶ್ವರಿಲ್ವೆ ಕನಕ ಕಲಶ ಧ್ವಜರು ಕೋಲುಗುರುಗಳು ಆಗಿರತಕ್ಕಂಥ ದ್ರೋಣ ಇರಲಿಲ್ವೆ ಯಾಕೆ ಧೃತರಾಷ್ಟ್ರ ಗಾಂಧಾರಿಯರ್ಲಿಲ್ವೆ ಎಲ್ಲ ನಮ್ಮಿಸಿದರು ಯಾರೂ ನಮ್ಮ ಸಹಾಯಕ್ಕೆ ಬಂದದ್ದಿಲ್ಲ ಪ್ರಬಲವಾಗಿರತಕ್ಕಂಥ ಪ್ರಾರಬ್ಧವೇ ಇದಕ್ಕೆ ಕಾರಣ ಯಾರು ಸಹಾಯ ಮಾಡತಕ್ಕಂಥ ಇದ್ದಾರೆ ನಮಗೆ ರಕ್ಷಕರು ಯಾರು ಹೀಗೆ ಚಿಂತಿಸ್ತಾ ಧಾರಾಕಾರಕವಾಗ ಶ್ರು ಕಟ್ಟೆಯೊಡೆದ ಕಡಲೋಪಾದಿಯಲ್ಲಿ ಉಪಾದಿಯಲ್ಲಿ ಕಪೋಲವನ್ನು ಚುಂಬಿಸಿ ವಕ್ಷವನ್ನು ತೋರಿಸಿ ಧರ್ಮಜರ ನಾಭೆಯಲ್ಲಿ ಕಣ್ಣೀರ ಸರೋವರವಾಯಿತು ಯಾರು ನಮಗೆ ರಕ್ಷಕರು ಯಾರಿಗೆ ಬೇಕಿ ಲೌಕಿಕ ವಿಚಾರಗಳು ಮತ್ತೆ ನಾವು ನನ್ನಿಂದಾಗಿ ನನ್ನ ಸಹೋದರಳೆಲ್ಲ ನಾನು ಕಷ್ಟನಿಷ್ಠುರಕ್ಕೆ ಬಲಿಯಾದರಲ್ಲ ಇನ್ನಾನು ವಿರಕ್ತನಾಗಿ ಸನ್ಯಾಸವನ್ನು ಸ್ವೀಕರಿಸಿ ಆತ್ಮೋದ್ಧಾರದ ಸಾಧನೆಯಲ್ಲಿ ತೊಡಗುವುದು ಯೋಗ್ಯ ಧರ್ಮ ಮೋಕ್ಷವೇ ನನ್ನ ಯಾವ ಮುಖ್ಯವಾದಂತ ಗುರಿಯೇ ಹೊರತು ಅರ್ಥ ಕಾಮಗಳು ನನಗೆ ಬೇಡ ಅಂತ ಹೀಗಾಗಿ ಚಿಂತಿಸ್ತಾ ಕುಳಿತಿದ್ದಾನೆ ಆದರೆ ಪುರುಷಾರ್ಥಗಳನ್ನು ತ್ಯಜಿಸುವ ಅಧಿಕಾರ ನಮಗೆ ಇದೆ ಆಗಲೇ ದೂರದಲ್ಲಿ ಕಾಣಿಸ್ತಾ ಇದೆ ಒಂದು ಮಂಗಳ ಮೂರ್ತಿ ಆ ಸಮಯದಲ್ಲಿ ಬಂದ ನಗ್ಗದ ಭೂಸುರ ಶ್ರೀಕಂಠನೋ ವೇದವ್ಯಾಸ ಮಹಾಮುನುಗಳಾಗಲೇ ಬಂದು ಅದಗಿದರಂತೆ ಸಾಕ್ಷಾತ್ಪಾದರಾಯಣ ಶ್ರೀಮನ್ನಾರಾಯಣ ಆಸಮಯ ದಿ ಬಂದ ಅಗ್ಗದ ಭೂಸುರ ಶ್ರೀಕಂಠನೋ ಪದ್ಮಸನನ ಪಲ್ಲಟವ ಕಮಲಾಂಬಕನ ಚುಂಬಕವ ಭಾಸುರ ಕೃತು ಶತದ ರೂಪ ವಿಳಾಸವ ಶುತಿ ಕೋಟಿ ಕನ್ಯಾವಾಸನವೋ ಭಾಸು ಲಕ್ರತದ ರೂಪ ವಿಳಾಸವೋ ಶ್ರತಿ ಕೋಟಿ ಕನ್ಯಾ ವಾಸ ಭವನವ ದೇವ ಬಂದನು ವೇದವ್ಯಾಸ ವ್ಯಾಸ ಮುನಿರಾಯ ಆ ಮುಯಿ ಪುಂಗುವನನ್ನು ಕಾಡುತ್ತಲೇ ಧರ್ಮಜನ ದಿಗ್ಗನೆದ್ದು ಆ ಮಹತ್ತ ಪಾದ ಕರೆಗಿದ್ದ ವೇದ ವ್ಯಾಸ ವಿಷ್ಣು ವ್ಯಾಪಕ ವಿಷ್ಣು ಶ್ರೀ ಸುಧೀಂದ್ರ ಮನ ಶ್ರೀ ಸುಧೀಂದ್ರ ಮನ ಮೋದಾಯಕ ವಿಷ್ಣು ವ್ಯಾಪಕ ವ್ಯಾಸ ವ್ಯಾಪಕ ಜಟಾಮಕುತ ಸುಂದರ ಯತಿ ವೇಶ ಘಟ ಘಟ ವ್ಯಾಪಕ ಜ್ಞಾನ ಪ್ರಕಾಶ ಘಟ ವ್ಯಾಪಕ ಪ್ರಕಾಶ ದೈತ್ಯ ಕೂಲ ಕುಠಾರ ಶ್ರೀಷ ದೈತ್ಯಾರ ಶ್ರೀಷ ವಟು ಹರಿ ಪದರಿಸ ವಟು ಹರಿ ಪದರಿಸ ವೇದ ವಿಷ್ಣು ವ್ಯಾಪಾರ ಶ್ರೀ ಮಾಧವಾ ಮೋದ ತೀರ್ಥ ಗುರು ಮಾಧವ ಕೃಷ್ಣ ವ್ಯಾಸ ಮುಂದೆ ಆಪತ್ತಿಕೊಡಿಕ ಬಂದ ಮಾರ್ಗ ಕಾಣದ ನನಗೆ ದಾರಿ ತೋರಿ ಮೋದ ತೀರ್ಥ ಗುರು ಮಾಧವ ಕೃಷ್ಣ ಸಾದು ಸಜ್ಜನ ಪ್ರಿಯ ಪಾದರಾಯಣ ಸಾದು ಸಜ್ಜನ ಪ್ರಿಯ ಪಾದರಾಯಣೇ ಪಂಚರಹಿತ ಮೂಲ ನಾರಾಯಣ ವೇದವ್ಯಾಸ ವಿಷ್ಣು ವ್ಯಾಪಕ ವೇದವ್ಯಾಸ ದೇವರು ಧರ್ಮಜನನ್ನ ಬರಸೆಳೆದು ಬಿಗಿದಪ್ಪಿ ಮುಂಡಾಡೆ ಹಣೆಗ ಮುತ್ತ ನೆಟ್ಟು ನೆತ್ತಿಯನ್ನುವರಿಸಿ ಬೆನ್ನು ಸವರಿ ಎಂದರು ಒತ್ಸಾ ಏಕೆ ಭಯಪಡ್ತಾ ಇದೆ ಸುಖ ದುಃಖಗಳು ಎಡಬಿಡದೆ ಬರ್ತಾವೆ ಜ್ಞಾನಿಗಳಿಗೆ ಒಂದೊಂದು ಕಷ್ಟಗಳು ನಿಮಗೆ ಒಂದೊಂದು ಒಂದೊಂದು ಸಂಸ್ಕಾರವನ್ನು ಕೊಡುತ್ತ ತಪೋಭೂಮಿಗೆ ಆಗಮಿಸಿದ್ದೀರಿ ಪ್ರಪಂಚದ ನಿಯಮನೇ ಹೀಗೆ ಭಯಪಡಕೂಡುದು ಹೀಗೆ ಮನ್ನಿಸಿ ಶ್ರುತಿ ಸ್ಮೃತಿ ವಿದ್ಯೆಯನ್ನು ಧರ್ಮರಾಜನಿಗೆ ಅರುಹಿ ದೇವ ಬ್ರಾಹ್ಮ ಮಾನಸು ಎಂಬ ತ್ರಿವಿಧ ಧನುರ್ವಿದ್ಯೆಯನ್ನ ನಿನಗೆ ಮಹಾದೇವನ ಅನುಗ್ರಹದಿಂದ ಪ್ರಾಪ್ತಿಯಾಗಿಸುವ ಉದ್ದೇಶಕ್ಕಾಗಿ ಬಂದಿದ್ದೇನೆ ಈ ದಿವ್ಯವಾಗಿರತಕ್ಕಂತಹ ಮಂತ್ರವನ್ನ ಅರ್ಜುನನಿಗೆ ಉಪದೇಶಿಸುತ್ತೇನೆ ಈ ಪಾವನವಾದ ಪಂಚಾಕ್ಷರಿಯನ್ನಾತ ಜಪಿಸಿ ಆ ಮನೋತತ್ವಾಭಿಮಾನಿಯಾದ ಮಹಾದೇವನ ವಿಶೇಷ ಅನುಗ್ರಹಕ್ಕೆ ಪಾತ್ರನಾಗಿ ಆ ಪಾಶುಪತವೆಂಬ ದಿವ್ಯ ಅಸ್ತ್ರವನ್ನು ಮುಂದೆ ದೈತ್ಯ ದಮನಕ್ಕದು ಸಹಾಯ ಮಾಡುತ್ತದೆ ನೀವು ರಾಜರಾಗಲಿಕ್ಕೆ ಅನುಕೂಲವಾದ ಈ ದೂರ ದೃಷ್ಟಿ ಹೊಂದು ಬಂದಿದ್ದೇನೆ ದೂರಾಲೋಚನೆಯಿಂದ ನಿಮ್ಮ ಬಳಿಗೆ ಬಂದಿದ್ದೇನೆ ಯಾಕಂದ್ರೆ ದುರಾಲೋಚನೆ ಉಳ್ಳಂತಹ ದುರ್ಯೋಧನಕ್ಕೆ ಶಿಕ್ಷೆ ಕೊಡಬೇಕು ಅಂತಕ್ಕಂತಹ ಉದ್ದೇಶದಿಂದ ಆದ್ರಿಂದ ನನ್ನ ಮಾತು ಕೇಳು ಭಯ ಅಂತ ಸಮಾಧಾನ ಪಡಿಸುವಾಗ ಪಾಂಡವ ಇತರ ಸಹೋದರರು ಸೇರಿದ್ದಾರೆ ಧರ್ಮಜನನ್ನ ಕುರಿತು ವೇದವ್ಯಾಸ ದೇವರಂದ್ರು ಅರ್ಜುನನು ಇದಕ್ಕರ್ಹ ಪಾರ್ಥನೈದು ಇಂದ್ರ ಕೀಲಕ ಅತ್ತಿಸಲೇ ಶಂಕರನ ಆ ಇಂದ್ರಕೀಲದಳು ಅತ್ತಿಸಲಿ ಶಂಕರನ ಅಖಿಳ ಸ್ವಾರ್ಥ ಸಿದ್ಧಿಗೆ ಬೀಜವಿದೋ ಬೇರೊಂದ ಬಯಸದಿರಾ. ವ್ಯರ್ಥವಲ್ಲಿದು ನಿನ್ನ ಹಣೆಯ ಕದರ್ಥದೊಳಿನ್ನೇನು ಜಗಕ್ಕೆ ಸಮರ್ಥಿಯೊಪ್ಪನೆ ಶಂಭು ಕೃಪೆ ಮಾಡುವನು ನಿನಗೆ ಭಯ ಬೇಡ ನಿನಗೆ ಭಯ ಬೇಡ ಜಗಕ್ಕೆ ಸಮರ್ಥನೊಬ್ಬನೆ ಶಂಭು ಕೃಪೆ ಮಾಡುವನು ನಿನಗೆ ಭಯ ಬೇಡ ಭಯಪಡಬೇಡ್ ಈ ದಿವ್ಯ ಮಂತ್ರವನ್ನು ನಿನ ಕರುಣಿಸಿದ್ದೇನೆ ಇಂದ್ರ ಎಂಬುದಾಗಿ ಅವನನ್ನು ಎಚ್ಚರಿಸಿದ ನೋಡು ಶಿವನನ್ನೊಲಿಸುವುದು ಕಷ್ಟ ಭಯಪಡಬೇಕು ಸಿರಿಗೆ ಹಿಕ್ಕದೆ ಬಡತನಕ್ಕೆ ಜರ್ಜರಿತ ಆಗದೆ ಜಿರಿಗೆ ಹಿಕ್ಕದೆ ಬಡತನಕ್ಕೆ ತಪಸ್ಸಿಗೆ ಬೇಕಾದ ಶ್ರಮದ ಮಾತುಗಳು ಹೊಂದಿಕೊಳ್ಳಬೇಕು ನಾವು ಸಿರಿಗೆ ಹಿಕ್ಕದೆ ು ಕೀರ್ತಿ ಸರತಿರದೇ ಪರರು ಕೀರ್ತಿ ಸರತಿರದೇ ನಿಂದಿಸಿ ದರ ಮರಳಿ ನಿಂದಿಸದೆ ಬೆರ ನಿಂದಿಸಿದರ ಮರಳಿ ನಿಂದಿಸದೆ ಮೈಲ್ ಮುಗ್ಗಬೇಡ ಅಭಿಮಾನದಲ್ಲಿ ಎಂದೂ ತಾನೇ ಮನ ಕೊಡಬೇಡ ಮರೆಯ ಬೆಲೆ ಶಿವನ ಚರಣಧ್ಯದೊಳು ನಿರುತ ಪರಮ ಪಾಶು ಿಂದ ಪಡವೆ ದಿಟಾ ಪರ ಪಾಶು ಪತವನೇ ಹರುಷದಿಂದ ಬಡವೆ ದಿಟಾನಿಕ್ಕದೆ ಈ ದಿವ್ಯ ಮಂತ್ರವನ್ನು ಕರುಣಿಸಿದ್ದೇನೆ ಓಂ ನಮ ಶಿವ ನಮ ಶಿವನ್ನ ಉಸಿರು ಉಸಿರಿಗೂ ಉಸಿರುತ್ತಿರು ಶಮದಮಾನ ಸಂಪತ್ತು ವಿಶೇಷದಿಂದ ಅನುಗ್ರಹ ಮಾಡಿದ್ದೇನೆ ನಡೆ ಎಂಬುದಾಗಿ ಪಾರ್ಥನ ನಿಧ ಕಳುಹುತ ನಾರಾಯಣನ ಅನುಜ್ಞೆಯನ್ನು ಪಡೆದುಕೊಂಡು ಇಂದ್ರ ಪಾರ್ಥ ಹೊರಡುತ್ತಾನೆ ಪೂಜ್ಯರೆಲ್ಲರಿಗೂ ನಮಸ್ಕಾರ ಕೈದು ಅವರ ಹರಕೆಯನ್ನು ಕೈಗೊಂಡು ಆಶೀರ್ವಾದ ಕೈಗೊಂಡು ಪಾಂಚಾಲಯ ಬೆಳಿಗಾಗಿ ಬಂದು ತುಳುಹಿದ ದ್ರೌಪದಿ ಮಹಾಕಾರ್ಯ ಸಾಧನೆಗಾಗಿ ಹೋಗ್ತೇನೆ ಆಗ ಪಾಂಚಾಲಿ ಒಂದು ಮಾತು ಹೇಳ್ತಾಳೆ ಆಗ ಪಾರ್ಥ ಪಾಶುಪದ ಪ್ರಾಪ್ತಿಗಾಗಿ ಹೋಗ್ತಾ ಇತ್ತು ಶಿವನನ್ನು ಭವನನ್ನು ಒಲಿಸಲಿಕ್ಕಾಗಿ ಹೋಗ್ತಾ ಈ ತಪಸ್ಸು ಸಾಮಾನ್ಯವಲ್ಲ ಸರ್ವಸಂಗ ಪರಿತ್ಯಾಗಿಯಾಗಿ ನೀನೀಗ ಮಹಾದೇವನ ಮಹಾನುಗ್ರಹವನ್ನು ಪಡೆಯಲಿಕ್ಕಾಗಿ ಹೋಗ್ತಾ ಇದೆಯಲ್ಲ ನೆನೆಯ ಎಂಥ ಸ್ಥಿತಿಯಲ್ಲೂ ಕೂಡ ಮನದಲ್ಲಿ ನೆನೆ ವಿರೋಧಿಯ ಸಿರಿಯ ಯ ಘನತರದ ಪರಿಭವ ನೆನೆಯ ನೆನೆಯದಿರೋ ತನು ಸುಖವ ಪಾಂಚಾಲಿ ಮಾತನ್ನು ಹೇಳುವಾಗ ಅರ್ಜುನನಿಗೆ ವಿಶೇಷ ಪರಿಣಾಮ ಉಂಟಾಯ್ತಂತೆ ಮನಸ್ಸಿನಿಗೆ ಯಾಕಂದ್ರೆ ಅವಳು ಇದನ್ನು ಸೂಕ್ಷ್ಮವಾಗಿ ಇವತ್ತು ತಿಳಿ ಹೇಳಿದ್ರು ಅರ್ಜುನ ನೀನು ಹಿಂದೊಮ್ಮೆ ಸರ್ವಸಂಗ ಪರಿತ್ಯಾಗಿಯಾಗಿ ತೀರ್ಥಯಾತ್ರೆಗಾಗಿ ಹೊರಟಿದ್ದಿ ಆಗ ನೀನು ತೀರ್ಥಯಾತ್ರೆಗೆ ಸರ್ವಸಂಗ ಪರಿತ್ಯಾಗಿಯಾಗಿ ಹೊರಟಿದ್ರು ಕೂಡ ಬರುವಾಗ ಮಾತ್ರ ಸುಭದ್ರೆಯನ್ನು ಕರ್ಕೊಂಡು ಬಂದಿದ್ದು ಈ ಬಾರಿ ಮಾತ್ರ ಹಾಗೆ ಮಾಡಬೇಡ ನೆನೆ ಅದಿರೋ ಸುಖವಾ ಕಾಮನನ್ನು ಸುತ್ತುರುಹಿದ ಕಾಮಾದಿಯನ್ನು ಧ್ಯಾನಿಸಬೇಕಾದ್ರೆ ನೀನು ಕೂಡ ಕಾಮಾದಿಗಳನ್ನು ಗೆಲ್ಲಬೇಕು ತನು ಸುಖವ ನೆನೆಯರೋ ವಿಷಯ ಸುಖವನ್ನು ಸ್ವಪ್ನದಲ್ಲೂ ನೆನೆಯಬೇಡ ಒಂದು ವೇಳೆ ಏನಾದರೂ ಮನದಲ್ಲಿ ನೆನೆಯಬೇಕು ನನ್ನ ಕಂಡ್ರೆ ನೆನೆಯ ವಿರೋಧಿಯ ಸಿರಿಯ ನೀನು ಮೋಕ್ಷಾಪೇಕ್ಷೆಯಿಂದ ತಪಸ್ಸು ಮಾಡತಕ್ಕಂಥವನಲ್ಲ ಅರ್ಥಕಾಮಗಳಲ್ಲಿ ಮುಖ್ಯವಾಗಿಟ್ಟು ಮಹಾದೇವನನ್ನು ಗೃಹಿಟ್ಟಾಕೊಂಡಿರ್ತಕ್ಕಂಥ ಒಂದು ವೇಳೆ ನೆನೆಯುವುದಾದ್ರೆ ವಿರೋಧಿಯ ಸಿರಿಯನ್ನು ನೆನೆ ಎಣ್ಣ ಘನ ತರದ ಪರಿಭವನ ನಿನ್ನ ಕಣ್ಣು ಮುಂದೆ ನಾನೇ ಬರಬೇಕು ನೋಡಿ ಇಳಿಬಿದ್ದಂತಹ ಕೇಶರಾಶಿ ಕೌರವನ ಕೊರಡೆಗೆ ಪಾಶ ಇದನ್ನು ಚಿಂತಿಸಬೇಕು ನೀನು ಈ ಕಾಡಿನಲ್ಲಿ ಹತ್ತಾರು ವರ್ಷಗಳ ತನಗೆ ಹುಡಿಯಲ್ಲಿ ಹೊರಳಿ ಕಾಲ ಕಳೆದು ಮರಿಣಾಂಬರುವನ್ನು ನನ್ನ ಈ ದುರಂತ ಚಿತ್ರ ನಿನ್ನ ಕಣ್ಣು ಮುಂದೆ ಬರಬೇಕು ಮುನಿವರನ ಮಂತ್ರೋಪದೇಶವ ನೆನೆಯುವುದು ಆ ಭವನ ಚರಣ ಕಮಲವ ನೆನು ತ ಯರಗಿದಳು ಪಾರ್ಥನ ಪದಾ ಜದಲಿ ಆ ಪಾರ್ಥನ ಪದಾಬ್ ಜದಲಿ ಯರಗಿದಳು ದ್ರೌಪದಿ ಪಾಂಚಾಲಿಯ ಮಾತು ಮನಸ್ಸಿನ ವಿಶೇಷ ಪರಿಣಾಮ ಉಂಟು ಆ ಶಿವನನ್ನ ಮನಸ್ಸಲ್ಲೂ ಚಿಂತಿಸುತ್ತಾ ಸರ್ವಸಂಗ ಪರಿತ್ಯಾಗಿಯಾಗಿ ಅನೇಕ ಪರ್ವತಗಳನ್ನು ಹತ್ತಿಳೆಯಿತ ಬಂಧುಗಳ ವಿಯೋಗ ಮನಸ್ಸಿಗೆ ಬಹಳ ಆ ಲೋವನ ಕೊಡುತ್ತದಾದರೂ ಕೂಡ ಮಹಾಕಾರ್ಯ ಸಾಧನೆಗಾಗಿ ಹೊರಡತಕ್ಕಂಥ ತಾನು ನಿರ್ಣಯ ಮಾಡುತ್ತಾನೆ ಬೀಜವು ಮರವಾಗಬೇಕಾದ್ರೆ ತನ್ನನ್ನು ಮಣ್ಣು ಪಾಲು ಮಾಡಿಕೊಳ್ಬೇಕಾಗ್ತದೆ ಬತ್ತಿಯು ಇತರರಿಗೆ ಬೆಳಕು ಕೊಡಬೇಕಾದ್ರೆ ತನ್ನನ್ನು ಸುತ್ತಕೊಳ್ಬೇಕಾಗ್ತದೆ ಗಂಧವು ಇತರರಿಗೆ ಸುಗಂಧ ಕೊಡಬೇಕಾದ್ರೆ ತನ್ನನ್ನು ಸವಿಸಿಕೊಳ್ಬೇಕಾಗ್ತದೆ ಆದ್ರೆ ಈ ಕಷ್ಟಗಳನ್ನೆಲ್ಲ ನಾನು ತನ್ನದಾಗಿಸಿಕೊಳ್ಬೇಕು ಅಂತ ಈ ಪ್ರಕಾರ ನಿಶ್ಚಯ ಮಾಡ್ತಾ ಮುಂದೆ ಬಂದು ಹೋಗ್ತಾ ಹೋಗ್ತಾ ಇದ್ದಾನೆ ಇಂದ್ರಕೀಲಕ ಎಲ್ಲಿರತಕ್ಕಂಥ ತಿಳಿಯುದು ಇಂದ್ರೀ ಸಮಯ ಅಂತರಿಕ್ಷೇ ತಿಾವ ತಿ ಹಾಗಲೇ ಅಂತರಿಕ್ಷದಿಂದ ಒಂದು ದಿವ್ಯ ನುಡಿ ಕೇಳಿಸ್ತಾ ಇದೆ ನಿಲ್ಲು ನಿಲ್ಲು ಇದೇ ನಿಂದ ತಪಸ್ಸಿಗೆ ಯೋಗ್ಯವಾದ ಸ್ಥಳ ನಿಲ್ಲು ಅಲ್ಲಿ ನಿಲ್ತಾನೆ ಸುತ್ತ ನೋಡಿದ ರಮ್ಯವಾಗಿರತಕ್ಕಂತಹ ಪ್ರಕೃತಿಯನ್ನು ಮೈ ಮರೆಯುತ್ತಿದ್ದನ್ನು ನೋಡ್ತಾ ಇದ್ದಾನೆ ಆ ದಿವ್ಯವಾಗಿರತಕ್ಕಂಥ ಹರಿಯುವ ನದಿ ಆ ನದಿ ತೀರದಲ್ಲಿ ಫಲಂಬಿಡುವ ಜಂಬು ಜಂಬೀರ ಪಲಸಪಾಟಳಿ ಪೂಗ ಪುನ್ನಾಗ ಕದಳಿ ಕಂಕಲ್ಲಿ ನಾರಿಂಗ ನಾರಿ ಕೇಳ ಕಭಿತ್ತ ಅಶ್ವತ್ಥ ಮುಖಪಾದ ಪುಂಗಳು ಕುಸುಮ ಪರಿಮಳವನ್ನು ದೆಸೆಸೆಗೆ ಪಸರಿಸುವ ಪಾದರಿ ಪಾರಿಜಾತ ಚಂಪಕ ನಂದಿಕ ಮೊದಲಾದ ಪುಷ್ಪಗಳು ಎಲರ ಬಂಡರುಂಡು ಮಿಂಡೆತ್ತು ಮಂಡಳಿಪ ಬಂಡುಡಿಗಳ ತಂಡಗಳು ಕುಕಿಲ್ವ ಕೋಗಿಲೆಗಳು ಕೃಷ್ಣ ಕೀರ್ತಿಯನ್ನುಗ್ಗಡಿಸುವ ಕಪೋತಗಳು ಕಮನೀಯ ಬಾಯಿ ಕಂಗೊಳಿಪ ಕಾಸನಾರುಗಳು ಸುಮಪರಾಗವನ್ನು ಮಸ್ತಕದಲ್ಲಿ ಹೊತ್ತು ವಿರಹಿಗಳಿಗೆ ಮದನ ಹೆಚ್ಚಿಸುವ ಮಂದ ಮಾರುತನು ಬೀಸುತ್ತಿರುವ ಆ ತಿಳಿಗೊಳದ ಸ್ನೇಹದಲ್ಲಿ ಶಿವನನ್ನು ಚಿಂತಿಸಲುಸ್ಕೃತವಾಗಿ ಇದು ಯೋಗ್ಯ ಸ್ಥಳ ಅಂತಲ್ಲಿ ನಿಂತಿದ್ದಾನೆ ಮನಸ್ಸಿನಲ್ಲಿ ಆ ಶಿವನ ಮಹಿಮಾತಿಶಯಗಳೇ ಮತ್ತೆ ಮತ್ತೆ ಮತ್ತೆ ಬರುತ್ತಾ ಇವೆ ಶಿವನ ದವನ ಸಖನ ಶಂಕರ ನಿವನ ಭವನ ಭವರಣ ಗಂಗಾಧರ ಸಜ್ಜನ ಶಂಕರ ಶಿವ ಚರಣುಣ ಕಿರಣ ಹಲಿಸಲಿ ಅಜ್ಞಾನವಾ ಸಲಿ ಅಜ್ಞಾನ ಕರುಣಿ ಸಲ ಶತ್ರು ದಮನ ಗೊಳಿ ಪಸ್ತ್ರ ಶಿವರ ನಮ ಪಾರ್ವತಿ ಪದೇ ಹರ ಹರ ಮಹದೇವ ಚರಣುಣ ಕಿರಣವೆ ಹರಿಿಸಲಿ ಅಜ್ಞಾನ ಚರಣುಣ ಕಿರಣವೆ ಹರಿಸಿ ಅ ಶತ್ರು ತಮನಿಪನಾ ಶಿವನ ಭವನೂರ ಓಂ ನಮಃ ಶಿವಾಯ ಆ ಮಂಗಲ ಸ್ಥಳದಲ್ಲಿ ಚಿತ್ತವು ಪರಮಾತ್ಮನಲ್ಲಿ ಏಕಾಗ್ರವಾಯಿತು ಮೂರು ದಿನ ಫಲದ ನೂಕಿದನು ತಿಂಗಳನು ಶಮದಮಾನ ಸಂಪದ್ ವಿಶೇಷಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಸ್ಕರವಾಗಿ ಮೂರು ದಿನಕ್ಕೊಮ್ಮೆ ಮಾತ್ರ ಫಲಗಳನ್ನು ಸ್ವೀಕಾರ ಮಾಡ್ತಾ ಆರು ದಿವಸಕ್ಕೆ ಫಲವಗೊಂಡನು ತಿಂಗಳೆರಡರಲಿ ಎರಡನೇ ತಿಂಗಳಲ್ಲಿ ಆರು ದಿನಗಳ ಆಹಾರ ಸ್ವೀಕಾರ ಮಾಡ್ತಾ ಕಳೆದ ನಿಂತೀರಾರು ದಿವಸಕ್ಕೆ ಕಂದ ಮೂಲ ಆಹಾರದಲ್ಲಿ ತರಗಲೆಯಲಿರ್ದನು ನಾಲ್ಕು ಮಾಸ ಪವನ ಆಹಾರದಲ್ಲಿ ಅಸ್ಖಲಿತ ಶಿವಪದ ಭಕ್ತಿ ಸುಧಯಲಿ ಕಳಿದ ರೋಮಾಂಚನದ ಕಂದದ ಕುಂದದ ಭಯಮದ ಖಳ ಚಲಿತ ಚಿತ್ತದ ಸುಪ್ರಭಾವದ ಬಳಬಿಗಯಲು ಕೋಚವಾಯಿತು ತಪವು ಧನಂಜಯ ದಿನದಿಂದ ದಿನಕ್ಕೆ ಉಗ್ರವಾಗಿರತಕ್ಕಂತ ತಪದಲ್ಲಿ ತೊಡಗಿ ದೇಹ ಮರೆತಿದ್ದಾನೆ ಮನೋತತ್ವಾಭಿಮಾನಿಯಾಗಿರತಕ್ಕಂತ ಸ್ವಾಮಿಯನ್ನ ದಿವ್ಯ ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಯಾವಾಗಲೂ ಉಗ್ರ ಸ್ವಾಮಿ ಕೈಲೀಚೇವ ಭೋಳಾ ಶಿವಚ ಭೋಳಾ ಶಿವಚಕ್ರವ ಪತಿ ಪಾರ್ವತಿ ಪತಿ ಪಾರ್ವತೀ ಯೋಗಿ ರಾಜ ಕೈಲೀಚೇವ ಪತಿ ಪಾರ್ವತೀ ಯೋಗಿ ರಾಜ ಕೈಲಿವಿ ಸರಿ ಶಿವಚ ದಯ ತೀಯ ಪಾಯಿ ಮಾಂಡವದ I love you. ೀಪದೇ ಹರ ಹರ ಮಹಾದೇವ ತಪವಿನ್ನು ಉಗ್ರವಾಗ್ತಾ ಇದೆ ಅಸಂಖ್ಯಾತರು ಶಿವನಿಗಳೆಲ್ಲರ ಶಿವನಿಗೆ ಈ ವಾರ್ತೆಯನ್ನು ಅರುಹಿದರಂತೆ ಸ್ವಾಮಿ ಸರ್ವತ್ಯಾಗೈದು ನಿನ್ನನ್ನೇ ಚಿಂತಿಸ್ತಾ ಇದ್ದಾನ ತರುಣ ತಪಸ್ವಿಯೋರ್ವ ಮಹಾದೇವನ ಸುನಗುತ್ತಾ ಪುಣ್ಯವಂತನೇ ಇವನನ್ನು ಹೋಲತಕ್ಕಂತ ವೀರಡು ಧೀರಡು ಈ ಪ್ರಪಂಚದಲ್ಲಿಲ್ಲ ನನ್ನ ಪರಮ ಆತ್ಮೀಯ ಭಕ್ತನಾಗಿರತಕ್ಕಂಥ ಈತನನ್ನು ಅನುಗ್ರಹಿಸಿದೆ ಮಹಾವೀರನಿವನೆಂಬುದಾಗಿ ಹೊಗಳುತ್ತಿರಳು ಆ ಶಿವನಳಿಯರಿಗೆ ಅನುಕೂಲವಾಗಿ ಪಾರ್ವತೀದೇವಿ ಎಂದಳಂತೆ ಹೇ ಪಿನಾಕೆ ಚಾಪವಿದ್ಯೆಯಲ್ಲಿ ನನಗೆ ಸರಿಯಾರು ಮಾನವ ಮಾತ್ರ ನಮ್ಮಿಲ್ಲಿ ಹೊಗಳಬಹುದೇ ನಿನ್ನ ನನಕ್ಕೆ ಆ ಮಾನವ ಸಮನೆ ನಡಿ ಆ ಮಾನವನನ್ನು ಯುದ್ಧದಲ್ಲಿ ಬೆಂಗೊಟ್ಟೋಡತಕ್ಕಂಥ ಕಾಣಬೇಕು ಪಾರ್ಥನ ಬೆನ್ನು ನೋಡಬೇಕು ಅವನನ್ನು ನೀವು ಸೋಲಿಸಬೇಕು ಈಗಲೇ ಆ ಭಕ್ತನ ಸಾಮರ್ಥ್ಯವನ್ನು ಪರೀಕ್ಷೆ ಪಾರ್ವತಿ ಹೇಳೋಣ ಆ ಮಾಯೆಯ ಮಾತನ್ನು ಮನ್ನಿಸಿ ಹೊರಟನಂತೆ ಶಂಕರ ತಕ್ಷಣವೇ ಆ ಶಂಕರನು ಶಾಬರ ವೇಷವನ್ನು ಧರಿಸಿದ್ದ ಅಂದರೆ ಶಬರ ಕಿರಾತ ವೇಷ ಧರಿಸಿದ ಶಬರ ರೂಪವಧರಿಸಿದ ಶಿವನು ಶಾಂತನುದ್ರಣನುತಾಭವನು ಪಶುಪತಿ ಬೇಳ್ ತೆಗೆತಾ ಪೊರಡಿಗನು ಹಸುರಂಗಿಗಳನ್ನು ಕೊಟ್ಟು ಮೆರೆದನು ತಳಿಲು ಬಗಲುಗಳ ಚಲ್ಲಣ ಮುಟ್ಟು ಕಳಚಿ ತಲೆಯ ಮಾಲೆಯ ಗರಿ ಇಟ್ಟು ಬಳಸಿದು ರಗಗಳೆ ಬಾಣಗಳಾಯ್ತು ಥಳುಕುವ ಚಂದ್ರ ಚಂದ್ರಾಯುಧವಾಯಿತು ಬತ್ತಳಿಗುರುವೆನ್ನಿಗೆ ಸಿಗಿಸಾಯಿತು ಸುತ್ತ ನಡುವು ದಟ್ಟಿಯ ಬಿಗಿದಾಯಿತು ಕಲಗಿದನು ಶೂಲವು ಕೃಪಾಣ ಕಟಿ ಕಠಾರಿ ತಲ ಪ್ರಾಣ ಪುರಾರಿ ಪುಳಿಯಿಂದನ ಿ ಪಲೇನಾ ಭೈರವನೇಟೀರ ಭಕ್ವ ನಾಯಕನಾದ ನಂದಿ ಭಂಗಿಯಲ್ಲಿ ಎಡಬಲದಲ್ಲಿ ಮುಂದೆ ನರ್ಸಿಬಹ ಮರುಳ್ಗಳಲ್ಲಿ ಪೇಟೆಯ ನಾಯಿಗಳು ಬಡಿಯುತ ಕೋಲ್ಗಳ ಕಿವಿದ ತಿ ಆಯುಧವರ್ ಕೋಟೆಯ ಕೈಯುತ ಭೂತ ಗಣಂಗಳು ಬಸ ಬಾಯ್ಬಿಡುವರ್ ಹೇರಿ ಕಮ್ಮಟನ ಗಾದಿ ಕಳಹಗಳು ಯು ಪರಮೇಶಿ ಕಳ್ಳುಡಸೋ ನುಡಿ ವಿಚಿತ್ರವೇಣಿ ಆಶು ಮಹಾಶಾಬರುಳಾಗಿ ಕಡದ ಯಾವಾಸೆಯಿಂದ ಹೊರಡುವಾಗ ಮಾತೆ ಪಾರ್ವತಿ ತಾನು ಕಿರಾತಳಾದ ಕುಳಿಂಗಯಾದಳು ಪರಮೇಶನಿ ಕಳ್ಳುಡಸೋ ನುಡಿ ವಿಚಿತ್ರವೇಣಿ ಬಂದು ನಿಂದಳ ಇಂದು ನೋಡಿದ ಸುಣಗುತ ಮಂದಹಾಸ ಸೂಸುವ ಪದ ನಾರಿಯು ಬೇಟೆಗೆ ಇಂದ್ರಕೀಲಕದ ಮಹಾನ್ ಮೌನವನ್ನು ಭೇದಿಸಿ ಬೇಟೆಯ ನಾಯಿಗಳೆಂದು ಯುಕ್ತನಾಗಿ ಕಿರಾತ ವೇಷದಿಂದ ಹೊರಟಿದ್ದಾನೆ ಪಾರ್ಥನ ಆರ್ಥಭಕ್ತಿಯನ್ನು ಪರೀಕ್ಷಿಸಲು ಸ್ಥಿರವಾಗಿ ಮದನಾರಿಯು ತಾನು ಮುಂದಾಗಿ ಬರ್ತಾ ಇದ್ದಾನೆ ಒಂದು ನಿಮಿತ್ತವನ್ನು ಇಟ್ಟುಕೊಂಡಿದ್ದ ಮೂಕನಾಮಕನಾಗಿರತಕ್ಕಂತ ದಾನ ಸೂಕರ ರೂಪದಿಂದ ತಪಸ್ವಿಗಳಿಗೆ ಹಿಂಸೆ ಕೊಡ್ತಾ ಇದ್ದ ಬೆಲ್ಲಟ್ಟಿದ್ದಾನದನ್ನು ಹಿಡಿದು ಆ ದೈತ್ಯ ಸಂಹಾರ ಮಾಡೋಸ್ಕರವಾಗಿ ಘೋರಕಾನನಮ ಸೇರುತಾ ಕ್ರೂರವಾಗಿ ಶತಕದು ಸಿಲುಕದೆ ಭರದೇ ಗುರುಗುರಿಸುತ್ತೆ ಮಾರುತಿದೆ ಬಡಬ್ರಗ ಗುರು ಕುರಿಸುತ್ತೆ ಘೋರಕಾನ ನಮಃ ಸೇರುತೆ ಕ್ರೂರವಾಗಿ ಶತಕದು ಸಿಲುಕದೆ ಭರದೇ ಗುರು ಇದ್ದಾರೆ ಸೊಕ್ಕಿದ ಕೆಲ ಮರತ್ರುಮವನ್ನೆಲ್ಲ ಒಪ್ಪುತ್ತಾ ಬರ್ತಾ ಇದೆ ಕ್ರೂರವಾಗಿ ಸಿಲುಕದೆ ಬರರಗ ಗುರುಗುರಿಸ ಭೀಕರವಾದಂತಹ ಭೂಮರಾಹನನ್ನು ಹೊರತಕ್ಕಂಥ ಆ ಕಾಡು ಹೊಂದಿ ಕ್ರೂರವಾದ ದಾಳಿಗಳನ್ನು ಹೊಲಕ್ಕೆ ಬಿಟ್ಟುಕೊಂಡು ಧಾವಿಸ್ತಾ ಇದೆ ಏಕಪ್ರಕಾರವಾಗಿ ಅರ್ಜುನನ ಬಳಿ ಕಂಡು ಪಾರ್ಥನದನು ನೋಡ್ತಾ ನೋಡಿದ್ರನು ದಿಲುಗೊಂಡ ಚಂಡ ಬಲನು ಬಲನು ದಿಲುಗೊಂಡ ಚಂಡ ಬಲನು ಬಲನು ಕಂಡು ಪಾರ್ಥನದನು ನಮಸ್ಸಿಗೆ ಭಂಗಬಾಯ್ ಯಾಕೆ ಮನೋತತ್ವಾಭಿಮಾನಿಯಾದಂತಹ ಮಹಾದೇವನೇ ಬಂದು ಯುದ್ಧಕ್ಕಲಿದ್ದಾಗ ಮನಸ್ಸು ಕೆಡದೇ ಇರುತ್ತದೇನು ಕಂಡು ಂಡು ಪಾರ್ಥು ಪಾರ್ಥನು ಚಂಡವನು ಚಂಡವನು ತಲು ನುಗೊಂಡು ಎನ್ನಡಿ ಬರ್ತಾ ಇದೆ ಆತ್ಮರಕ್ಷಣೆಗಾಗಿ ಧನುಸ್ಸನ್ನು ಕೈಯಲ್ಲಿ ಎತ್ತಿದ್ದಾನ ಕೊಂಡು ಬಾಣವನು ದಂಡನು ಕಲದು ತಿಳಿದು ಮತ್ತೆ ಧ್ಯಾನಿಚ್ಚು ಮಾಡುತ್ತಾ ಇದ್ದಾನೆ ಆಗಲೇ ಕಿರಾಟ ರೂಪಿ ಮುಂದೆದ್ದು ಬಂದ ಎಲ ವಪಾಸಿಯನ್ನು ನಿಜವಾದ ವಿರಕ್ತನಾಗಿದ್ದರೆ ನನಗೆ ಈ ವಿಧವಾದಂತಹ ಆಯುಧ ಹಿಡಿದುಕೊಳ್ಳತಕ್ಕಂತಹ ಈ ಉದ್ದೇಶ ಏನಿತ್ತು ಕಪಟಿ ನೀರು ನನ್ನ ಗುರಿಯಾಗಿರತಕ್ಕಂತಹ ಈ ಸೂಕ್ತವನ್ನು ಯಾಕೆ ಹೊಡಬಹುದು ಬಂದ ನೀಶ್ವರ ತಾನು ಕೆಡಹಿದ ಹಂದಿ ನಮ್ಮದು ತೆಗೆಯನೆ ನನ್ನ ಬಾಣದಿಂದ ಸತ್ತಿದೆ ಅಲ್ಲಿಂದ ಯಾಕೆಂದ್ರೆ ಏಕಕಾಲದಲ್ಲಿ ಎರಡೂ ಬಾಣಗಳು ತಗಲಿವೆ ಆ ಕಿರಾತ ಹೊಡೆದು ಬಾಣವು ಪಾರ್ಥ ಹೊಡೆದು ಬಾಣವು ಕೂಡ ನಮ್ಮಂಬಿನಲಿ ಬಿದ್ದುದು ಸಾರು ನೀ ನನಲೋ ಇದನ್ನು ಹೊಡೆದವನೂ ನನ್ನ ಬಾಣಕ್ಕೆ ಬಿದ್ದೀವಿ ಒಂದು ದೇಕಾಮಿಷ ವಿರೋಧ ಕಂಡು ಪಾರ್ಥನು ಚಿತ್ತದಲ್ಲಿ ಬಂದು ಧರನೆಂದೆತ್ತಬಲ್ಲನು ಕೆಡಕೀದನು ಶಿವನ ಇವನೇ ಮಹಾದೇವ ತಿಳಿದಿದ್ದಾನ ಸಾಮಾನ್ಯವೆಂಬುದಾಗಿ ತಿಳಿದುಕೊಂಡು ಅವನನ್ನು ಕೆಣಕಡ ಇದ್ದಾನೆ ಹಿರೈಕ್ಯರಾದ ಮಾಂಸದೊಲೆಂದನೆ ಇದನ್ನು ಹೊಡೆದಿದ್ದೆ ಆ ಸ್ವಾರ್ಥಕ್ಕಾಗಿ ಸುಳ್ಳು ಹೇಳಬೇಡ ನಾನೇನು ಆ ಹಂದಿಯನ್ನು ಹೊಡೆದಿದ್ದೇನಾದರೂ ಕೂಡ ನಿನಗೆ ಹಸಿವಿದ್ರೆ ಮಾಂಸದೊಲವೆಂದರೆ ಕೊಂಡು ಹೋಗಿ ಅದಕ್ಕಾಗಿ ಸುಳ್ಳು ಹಾಕಿರ್ತಾ ಇದ್ದೆ ಏಕೆನಾಗಿ ತಪದ ಚಿಂತೆ ವಿವೇಕಶಾಸ್ತ್ರ ವಿಚಾರವಿದು ವಿವಿರಹೂ ಕಸರ ಸಂಹಾರ ವೃತ್ತಿ ಒಪ್ಪುತ್ತದೆ ಈ ಕಾಲಿ ತಪಸ್ವಿ ವೇಷ ಹಾಕಿದ್ದು ತಂದೆಯನ್ನು ಕೊಂದವನ ನಾನು ಕೊಂದೆ ಅಂತ ಹೇಳ್ತಾ ಇದೆಯಲ್ಲ ತಪಸ್ವಿಯೇ ಎಂಬುದಾಗಿ ಕಿರಾತ ಕಣಕ್ತ ಆದ್ದರಿಂದ ಯಾರು ಹೆಚ್ಚಿನವ್ರು ಇಲ್ಲಿ ಎಲ ಕಿರಾತನೇ ನೀಹೆಯೋ ದೇವದಾನಮರೊಳಗೆ ಸೈರಿಸಿ ನಿಲುಬನಾವಲು ನಮ್ಮ ಈ ಅಲಗಿನಲ್ಲಿ ನಮ್ಮಿದ್ರಲ್ಲಿರ್ತಕ್ಕಂತಹ ಸಾಮರ್ಥ್ಯ ಇದ್ದವರು ಯಾರು ಅಳುಕದಿರು ಕದಿರು ಕದಿಯಾಗೆಲೂತ ತುದಿ ಹಿಳುಕಿ ಮಂತ್ರಿಸಿ ದಿವ್ಯ ಬಾಣ ಬಳಿಗಳಲ್ಲಿ ಬಾಲೆಂದು ಮೌಳಿಯ ಎಚ್ಚನ ಪಾರ್ಥ ಆ ಪಾರ್ಥನೆಚ್ಚನು ಉಗ್ರವಾದ ಬಾಣದಿಂದ ಶಿವನನ್ನು ವಹಿಸ್ತಾರೆ ಆಗಲೇ ಈರುವರಲ್ಲಿ ಕೈ ಕಲಕಿತು ಅವರಿಬ್ಬರಿಗಾಗ ಹೊಯ್ ಕೈ ಕಡಿಯಲು ತಾಗಲೆ ಬೇಗ ಕಲ್ಲು ಕಡೀತಿಗೆ ಕಟ್ಟು ಬಾಣವನು ನಿಲ್ಲದೆ ಹೊಡಿಗಿ ಎಂಬ ಘರ್ಷಣೆ ಅಡಿಯಿಂದ ಮುಡಿಯ ತನಕ್ಕೆ ಬಿಡದೆ ಫುಂಕಾರುಂಕವಾಗಿ ಬಾಣಗಳನ್ನು ತಾಲ ನೋಯಿಸುತ್ತಿರುವಂತೆ ಪಾರ್ವತಿ ನೋಡ್ತಾ ಇದ್ದಾಳೆ ಶಂಕರ ಇದೇನು ತನ್ನ ಭಕ್ತರಲ್ಲಿ ವಾತ್ಸಲ್ಯ ತೋರ್ತಾ ಇದ್ದ ವಿನಾಕವಲ್ಲಂತೆ ಬಾಣವನ್ನ ಇವನ ಕೈಯಲ್ಲಿ ಧರಿಸಿರುವಷ್ಟು ಕಾಲದ ನೋಯಿಸದೆ ಈತನು ಸೋತು ಹೋಗತಕ್ಕಂಥ ಅದು ನೋಡಬೇಕು ಅಂತ ನನಗೆ ಆಸೆ ಆಶುತೋಷ ಶಂಕರ ತಪಸ್ವಿಯಾಗಿದ್ರು ಅನ್ನೋ ಆಹಾರ ತರಿಸಿ ಕ್ಷೀಣಕಾಯರಾಗಿದ್ರು ಆ ಕ್ಷಾತ್ರ ತೇಜ ಏನಾದರೂ ಬೆಚ್ಚಿದನೇ ಬೆದರಿದನೇ ಕಲಿತನ ಕೆಚ್ಚಿದ ಏನಾದರೂ ಕೊರತೆ ಇದೆಯೇ ಇದನ್ನು ನೋಡಿ ಶಿವ ಒಲೆದಿದ್ದಾನೆ ಆದ್ರೆ ಪಾರ್ವತಿಗೆ ಇದನ್ನು ತಿಳಿಸಬೇಕಲ್ಲ ಅದಕ್ಕಾಗಿ ತಾನು ಮುಂದಕ್ಕೆ ನೆಗೆದು ಆ ಪಾರ್ಥನ ಕೈಯಲ್ಲಿದ್ದಂತಹ ಗಾಂಧೀವನ್ನ ಕಸಿದುಕೊಂಡು ಬಿಟ್ಟಿದ್ದ ಕೈಯಲ್ಲಿ ಧನವಿಲ್ಲ ಬರಿಗೈ್ಯವನಾನ ಈಗ ಕೇಳತಾನೆ ಶಿವನು ಎಲೆಯ ತಪಸ್ವಿಯೇ ಇನ್ನಾದರೂ ಸತ್ಯವನ್ನು ಒಪ್ಪು ಹೊಂದಿಯನ್ನು ಹೊಡೆದವನ ಆಗ ನನ್ನ ಬಾಣದಂದು ಉರುಳಿ ಬಿದ್ದಿದೆ ಸೋಲು ಗೆಲುವುಗಳು ಯುದ್ಧದಲ್ಲಿ ಸಹಜವೆಂಬುದಾಗಿ ಆಯುಧ ಏತಕ್ಕೆ ಉಪಕರಣವನ್ನು ಅವಲಂಬಿಸಿಕೊಂಡಿರುತ್ತಾರೆ ಅಂತ ಹೀರರು ಮರದ ಹೆಟ್ಟನು ಆ ಕೊಂದಗಳನ್ನೆಲ್ಲ ಕಿತ್ತು ಹೆಗ್ ಗುಂಡುಗಳನ್ನು ಎತ್ತಿ ಎತ್ತಿ ಶಿವನ ಮೇಲೆ ಇದ್ದಾನೆ ಅದನ್ನು ಎಸೆಯುವಾಗ ಹೇ ಶಿವನೇ ಹೇ ಭವನೇ ಶಂಕರ ಕಬರ್ತಿ ಧೂರ್ಜಟಿ ರುಂಡಮಾಲ ಗಂಗಾಧರ ಶಿವನನ್ನೇ ಧ್ಯಾನಿಸ್ತಾನೆ ಶಿವನನ್ನೇ ಹೊಡೆಯುತ್ತಾ ಇದ್ದ ಯಾಕೆ ಈ ಕಿರಾತು ರೂಪಿಯಾಗಿ ಬಂದವ ಶಿವ ಅನ್ನತಕ್ಕಂಥ ತಿಳಿಯಿದೆ ಆದರೆ ಶಂಕರನಿಗೆ ತಿಳಿದೆಯಾದ್ದರಿಂದ ಲಕ್ಷ್ಮಿಲ್ವಾರ್ಚನೆ ಮಾಡತಕ್ಕಂತ ಭಕ್ತರು ಒಂದೊಂದು ಮಂತ್ರ ಹೇಳ್ತಾ ಆ ಬಿಲ್ವವನ್ನು ಎತ್ತಿ ಎತ್ತಾನೆ ಶಿವನ ತಲೆಯ ಮೇಲೆ ಎಳಿಸುವಂತೆ ಈ ಹೆಗ್ಗುಂಡುಗಳನ್ನೆಲ್ಲವಲ್ಲೂ ತಾನು ತಲೆಯ ಮೇಲೆ ಅಂತಿಕೊಂಡಿದ್ದಾನೆ ಆನಂದ ಪಟ್ಟಿದ್ದಾನೆ ಮತ್ತೆ ಕರೆದು ಹೇಳಿದ ನೋಡೆ ಕಂಡಿರೇ ದೇವಿಯರು ನೋಡಿದೆಯೇನೆ ಪಾರ್ವ ದೇವಿಯರು ನರನುಗಂಡತನವನೋ ಇವನುಗಟ್ಟತು ಸಾಮರ್ಥ್ಯ ನೋಡು ಎಂದಾದರೂ ಸೋಲು ಒಪ್ಪಿಕೊಳ್ಳುವವನೇ ಇವನ ಬೆನ್ನೋಡಬೇಕು ಅಂತ ಅಪೇಕ್ಷೆ ಮಾಡಿದ್ದೆ ಇಲ್ಲ ಬೆನ್ಗೊಟ್ಟು ಓಡತಕ್ಕಂಥವಲ್ಲ ಇದಕ್ಕಾಗಿ ನಾನೊಂದು ಉಪಾಯ ಮಾಡ್ತೇನೆ ನೋಡೆ ಎಂಬುದಾಗಿ ಮುಂದಕ್ಕೆ ನೆಗೆದು ತನ್ನ ಪರಮಭಕ್ತನಾಗಿರತಕ್ಕಂತಹ ಅರ್ಜುನ ಅವನಿಗೆ ಅರಿಯದಂತೆ ಇದೋ ನಿನ್ನ ಸೆರೆ ಹಿಡಿಯುತ್ತೇನೆ ಎಂಬುದಾಗಿ ಬರಸೆಳಲು ಅಪ್ಪಿಕೊಂಡು ಬಿಟ್ಟಿದ್ದಾನೆ ಎದೆ ಎದೆಗಪ್ಪಿಕೊಂಡ ಇದೋ ಸೆರೆ ಸಿಂಕೆಯಲ್ಲಿ ಇದೇನು ಮಾಡಿದ ಸೋಲನ್ನು ಒಪ್ಪಿಕೊಳ್ತೀನಿ ಕೈಗಳಿಂದ ಕಾಲುಗಳಿಂದ ಮುಷ್ಟಿಯಿಂದ ಏಕ ಶಿವನ ವಕ್ಷ ಸ್ಥಳಕ್ಕೆ ಹೊಡೆಯುತ್ತಾ ಆ ಹೊಡೆಯುವಾಗಲೂ ಕೂಡ ಮಹಾದೇವ ಪ್ರಣತ ಪಾಲ ಮಹಾದೇವ ಪ್ರಣತ ಪಾರತ ಸೂರ ಮಹಾದೇವ ಪ್ರಣತ ಪಾರೇತ್ರ ಗಂಗಾಧರ ಶಂಕರ ಪಾಲ ನೇತ್ರ ಗಂಗಾಧರ ತಿಗಂಬರಾ ಲೋಲ ಮುನಿ ಮಾನಸ ಜ್ಞಾನ ತಿಳೋಳು ಪ್ರಾಣಪತಿ ೇವ ಬಿಗಿದ ಬಿಟ್ಟುಕೊಂಡು ಬಿಟ್ಟಿದ್ದಾನೆ ಶತ್ರು ಶರ ಸಿಕ್ಕಿದ ಅಂತ ಕೈಗಳಿಂದ ಕಾಲುಗಳಿಂದ ಹೊಡೆಯಿತಾ ವಾಗ ಶಿವನಂದನಂತೆ ಪಾರ್ವತಿ ಇವನಿನ್ನೂ ಸೋಲುವುದು ಕಾಣ ಇವನು ಬೆನ್ನು ನೋಡಬೇಕು ಅಂತ ಆಸೆ ಇದ್ರೆ ನೀನೇ ಈಗ ಹಿಂದಿನಿಂದ ಬಂದು ನೋಡಬಹುದಷ್ಟೇ ಹೊರತು ಈತ ಸೋತು ಹೋಗತಕ್ಕಂಥ ಎಂಬುದಾಗಿ ನಸು ಇದ್ದಾನೆ ಮತ್ತಾತನನ್ನು ಬಿಟ್ಟು ಬಿಟ್ಟ ತಪಸ್ವಿ ಇನ್ನಾದ್ರೂ ಈ ಹಂದಿಯನ್ನು ಕೊಂದವ ನಾನು ಅಂತೂ ಯುದ್ಧದಲ್ಲಿ ನಿನಗೆ ನನ್ನ ಗೆಲ್ಲಕ್ಕಾಗಲಿಲ್ಲ ಇನ್ನೊಂದೇ ಶಂಕರ ಶಿವನೇ ನನ್ನ ಅಣ್ಣ ತಮ್ಮಂದ್ರಿಗೆ ನಾನೇನು ಉತ್ತರ ಹೇಳಿ ಪಾಶುವತ ಮಹಾಸ್ತ್ರವನ್ನು ಪಡೆಯುತ್ತೇನೆ ಅಂತ ಬಂದಿದ್ದೇನಲ್ಲ ಈಕೆ ರಾತ್ರಿಂದ ಈ ಕಾರಣವಾಸಿ ಆದದ ಶಿವಿನಿಂದ ನನಗಮಾನವೇ ಶಂಕರ ಆಶುತೋಷ ನಿನ್ನ ದಯ ಆಗಲಿಲ್ಲ ನಂದನಿಗೆ ನಾನು ಹೇಗೆ ಶತ್ರುಗಳೇ ಮುಖ ತೋರಲಿ ಧರ್ಮದ ಕೇಳಿದರೆ ಏನು ಹೇಳಲಿ ಪಾಂಚಾಲಿ ಮಳೆಯಲ್ಲಿ ಏನು ಹೇಳ್ಕೊಳ್ಳಿ ಕುಳಿದಿದೆ ನನ್ನ ಸಹಾಯಕ್ಕೆ ಯಾರಿದ ಈ ಸೋಲು ಮರಣೋಪಮಾನ್ವೆ ಕಾಂಡವನ್ನ ಸುತ್ತುಹಿದ ಪಾಂಡವರಲ್ಲಿ ಮಧ್ಯಮನಾದ ಪಾರ್ಥರಿಗೆ ಇಂಥ ಅಪಮಾನವೇ ನಾನೇನು ಅಪರಾಧ ಮಾಡಿದೆ ಶಿವನಿಗೆ ತಾನು ಮಳಲ ಲಿಂಗವನ್ನು ಮಾಡಿ ಕಣ್ಣೀರ ಅಭಿಷೇಕ ಕೈಗ ಬಾರು ಶಿವಶಂಕರ ಶಂಕರ ಬೇಗ ಪಾರ ಶಿವಂಕರ ಮಾರ ಾರು ಕಾಯವರ ಮಾರ ಹರ ಹೊರ ಚಾರು ಕಾಯವರ ನಿರು ನಿರ್ಣಯ ದಿವ್ಯ ಚರಣ ಕಮಾಲ ಬನೂ ನಿರುಣಯ ದಿವ್ಯ ಚರಣ ಕಮಾಲ ಸ್ಮರಿಸು ಬೇ ಕೃಪೆ ಸರಸಿಜಾಕ್ಷ ಇದು ತರವಲ ಸರಸಿಜಾಕ್ಷ ಇದು ತರವಲ ಮರೆಯ ಹೋಗ ಗವಾ ಮಂಗಳಾಂಗ ಶ್ರೀ ಗಂಗೆಯ ಜಡೆಯೋ ಹಿಂಗದೆ ಧರಿಸಿದ ಮಂಗಳಾತ್ಮ ಜಗಂಗಡೊಳಗೆ ಮಹಾಲಿಂಗ ಬೆಂದು ಮೆರೆಯುವ ಪುಲಂಗಭಣ ಹಿಂಗದ ಧರಿಸಿದೆ ಗಂಗೆಯ ಜಾಡೆ ಮಹಾ ಬೇಗವಾ, ಬೇಗವಾ, ಬೇಗವಾ, ಪಾರ್ವತಿ ಪದೇ ಹರ ಹರ ಮಹಾ ಬಿಲ್ವಗಳನ್ನು ಎತ್ತಿ ಎತ್ತಿ ಆ ಶಿವಲಿಂಗದ ಮೇಲೆ ಇಳಿಸುತ್ತಾನೆ ಮರುಕ್ಷಣ ಮತ್ತೆ ಸಾವರಿಸಿಕೊಂಡು ತಾನೆಂದು ಕಿರಾತಿನಡೆಗೆ ತಿರುಗಿ ಎಲೈಬೇಡ ಸೋಲುಗೆಲುವಳು ಯುದ್ಧದಲ್ಲಿ ಸಹಜವಾಗಿರತಕ್ಕಂಥ ಪಾವತನ ಜೊತೆ ಯುದ್ಧಕ್ಕೆ ಶಿವನ ವಿಶೇಷ ಅನುಗ್ರಹವನ್ನು ಪಡೆದು ನಿನ್ನನ್ನು ಮತಿಸಲು ಸಿದ್ಧನಾಗಿದ್ದೇನೆ ಪಾರೆಂಬುದಾಗಿ ನಿಂತಿದ್ದಾನೆ ನೋಡತ ನೋಡುತ್ತರ್ಜುನ ಈ ಕಿರಾತನ ಮಂಡ್ಯಲಿ ಪೂಜಿಸಿದ ಬಹುವಿಧ ಕು ಮಂಜರಿಯಾ ತಾನು ಶಿವಲಿಂಗಗಳ ಮೇಲೆ ಯಾವ್ಯಾವ ವಿಧ ವಿಧವಾದಂತಹ ಸುಗಂಧ ಪುಷ್ಪಗಳನ್ನು ಏರಿಸಿದ್ದನೋ ಅದೆಲ್ಲವೂ ಕೂಡ ಈ ಕಿರಾತನ ಜಠೆಯಲ್ಲಿ ಕಾಣಿಸ್ತಾ ಇದೆ ಕಂಡನರ್ಜುನ ಈ ಕಿರಾತನ ಮಂಡೆಯಲ್ಲಿ ಪೂಜಿಸಿದ ತಾ ಪೂಜಿಸಿದ ಬಹುವಿಧ ಕುಮಂಜರಿಯ ಕಂಡನೋ ಕಂಡನಿತ್ತಲು ಮುರಿದು ಪುನರಪಿ ಕಂದನಿ ಶಬರಂಗ ಯತ್ತಣ ದೊಟ್ಟ ಯೋ ಭಾಯತ ಶಬರ ಪ್ರಬಲ ದುಡುುವಾಸಗೈದಿದ್ದರೆ ಇವನು ಯಾರು ಸಂಶಯವಾಯ್ತು ಮನಸ್ಸಿಗೆ ಎಲ್ಲ ಪುಷ್ಪಗಳು ಇವನ ಮೇಲೆ ಏರಿಸಲ್ಪಟ್ಟಿವೆಯಲ್ಲ ಸಾಮಾನ್ಯ ಬೇಡವೆಂದಾದರೆ ನನಗೆ ಅಪರೇಯ ಆಗತಕ್ಕಂಥ ದುಂಟೆ ಇವನು ಯಾರಿರಬಹುದು ಅರ್ಜುನನಿಗೆ ಮನಸ್ಸಿಗೆ ಬಂದಂತಹ ಈ ಸಂದೇಹವನ್ನು ಪರಿಹಾರ ಮಾಡುವವರು ಯಾರು ಮನೋತತ್ವಾಭಿಮಾನಿಯಾಗಿರತಕ್ಕಂಥ ಮಹಾದೇವನೇ ಯುದ್ಧಕ್ಕೆ ಬಂದಿದ್ದ ತನ್ನ ಪ್ರಶ್ನೆಗೆ ಸರಿಯಾದ ಉತ್ತರ ದೊರಕುದು ಎರಡೂ ಕಡೆಯ ಧಾರಾಕಾರ ಕಣ್ಣಿಗಳಿಸ್ತಾ ಇದ್ದ ಶಂಕರ ನೀಲಕಂಠ ನಿಮ ಸುಮತ ಫಾಲನೇತ್ರ ಪಾರ್ವತಿಪತಿ ಶಂಕರ ಕೈಲಾಸ ಶಂಕರ ಶಿ ಮಹಿ ನೀಲಕಮ ಸುಮತ ಫಾಲ ಮೇತ್ರ ಪಾರ್ವತಿ ಪತಿ ಶಂಕರ ಕೈಲಾಪತಿ ಕೈಲಾಸಪತಿ ಕೈಲಾಸಪತಿ ಶಂಕರಾ ೇತ್ರ ಪಾರ್ವತಿ ಪದೀಶಾ ಶಂಕರ ಕೈಲಾಸಪತಿ ಶಿವ ಶಂಕರ ಬೇಡ್ತಾ ಏನನ್ನ ಅಪರಾಧವಾಗಿದೆ ಈತನ ಯಾರು ಅಂತ ನನಗೆ ತಿಳಿಯುದಲ್ಲ ಆ ಶಿವನನ್ನು ಪೂಜಿಸ್ತಾ ಶ್ರದ್ಧಾ ಭಕ್ತಿಯಿಂದ ಬೇಡುವ ಅರ್ಜುನನನ್ನು ಕಂಡಂಥ ಪಾರ್ವತಿ ಆ ಮಾತೆ ಕರಗಿದಳಂತೆ ಇವನಿಂಥ ಭಕ್ತನೇ ನನಗೆ ತಿಳಿಯದೆ ಹೋಯ್ತಲ್ಲ ಈ ಭಕ್ತ ಅನ್ನತಕ್ಕಂಥ ಇವನ ಪರಾಕ್ರಮ ನೋಡಬೇಕು ಅಂತ ಈ ಪ್ರಕಾರ ನಾನು ಹಿಂಸೆ ಮಾಡಿರತಕ್ಕಂಥ ಇದು ಅಪರಾಧವೇ ಎನಿಸುತ್ತೋ ಏನೋ ಅದಕ್ಕಾಗಿ ನೇರವಾಗಿ ಬರ್ತಾಳೆ ಶಂಕರ ಇಂಥ ಪರಮ ಭಕ್ತನನ್ನ ಮತ್ತೆ ಮತ್ತೆ ಪರೀಕ್ಷೆ ಮಾಡುವರೆ ನಾನು ಪಾರ್ಥಿನ ಭಕ್ತಿ ಅಂತ ತಿಳಿಯದೇ ಹೋಯ್ತು ಒಂದು ಕ್ಷಣವೂ ವಿಳಂಬ ಮಾಡಬೇಡ ಿಯದೆ ಬಾಲಪಾರ್ ಕರೆ ಏನೂ ಬೇಡ ಮಾಡಬೇಕು ಅಯ್ಯ ಪಥಿದೇವ ಆ ಪಾಶುಪಥ ಪಡೆಯಲಿಕ್ಕೆ ತರ ದಿವ್ಯಾಸ್ತ್ರ ನಿಮ್ಗೆ ಕರುಣಿಸ್ಬೇಕು ಆ ಮಾತೆ ಒಲಿದು ಈ ಪ್ರಕಾರವಾಗಿ ಶಿವನಿಗೆ ಹೇಳೋಣ ಪರಮಾತ್ಮನು ಆ ಶಿವಶಂಕರನು ತನ್ನಲ್ಲೊಂತರ್ಯಾನಿ ಆದಂತ ಸಂಕರ್ಷ್ಣ ನೆನೆಯಿತ ನಿನ್ನ ಭಕ್ತನಲ್ಲಿ ವೆಯಿತ ಇವನನ್ನು ಅನ್ನವನಾಗಿಸಿಕೊಳ್ಬೇಡವೆ ಈ ಸಾಧು ಸತ್ಪುರುಷರನ್ನು ನಾನು ಅಪ್ಪಿಕೊಳ್ಳಬೇಡವೆ ಇವನಿಗೆ ನಿಜರೂಪವನ್ನು ತೋರುವೆನೆಂಬುದಾಗಿ ನಿರ್ಧಾರ ಮಾಡ್ತಾನೆ ತಬ್ಬಿಬ್ಬಾಗಿ ತಬ್ಬಲಿಯಂತೆಯಿತ್ತಂತಹ ಪಾರ್ಥ ತನ್ನ ಕಣ್ಣುಗಳನ್ನೇ ತಾನ ಇದ ನೋಡ್ತಾ ಇದ್ದಾನೆ ಕಿರಾತನಲ್ಲ ಜಟಾ ೂಟಿ ಗಂಗ ವಿರ ಚಂದ್ರ ಲೇಖ ಸುಲ ಲಾಟ ದಿಶೋ ಜಟಾ ಝೂಟ ದಿ ಗಂಗ ವಿರ ಚಂದ್ರೇಖ ಸುಲ ಲಾಟ ದಿಶೋ ಗಂಗಾಧರ ವರ ಭಕ್ತ ಕುರ ಕುಮಾಲೂ ಚಟಿ ಕಪರ್ಟಿ ಹರ ಹರ ಶಂಕರ ವರದು ಪುರಾರಿ ಗೌರಿ ಶಂಕರ ೂಟದಲ್ಲಿ ಗಂಗ ವಿರಾಚಿಸಿ ಚಂದ್ರಲೇಖ ಸುರಲಾಟಲಿ ಶೋಭಿಸೇ ಯಾರಿಗೂ ನೋಡ್ತಾ ಇದ್ದೀನಿ ಹರ ನಮ ಪಾರ್ವತಿ ಪದಯೇ ಹರ ಹರ ಮಹಾ ನೋಡ್ತಾನೆ ಸಾಕ್ಷಾತ್ ಶಂಕರ ತನ್ನ ಸಮಸ್ತ ಭೂತ ಪ್ರೇತ ಫಣಗಾಳುಕ್ತನಾಗಿ ಆ ದಿನ ಸ್ವಾಮಿಯನ್ನು ಕಾಣುತ್ತಲೇ ದಿಂಡುರುಳಿದ ಭವನೇ ಶಿವನೇ ಕಿರಾಟನಾಗಿ ಬಂದಿರತಕ್ಕಂಥ ಸ್ವಾಮಿ ನೀನೇನು ೇವಾ ರುದ್ರಾ ಮಹಾ ನನಗೆ ಈ ಜ್ಞಾನವಿಧ್ಯ ಸ್ವ ಎಷ್ಟಪರಾಧ ಮಾಡಿದ್ರೆ ಒಡೆಯ ನಿನ್ನ ಕಾಲಿಗಳಿಂದ ಒದ್ದನಲ್ಲ ಮುಷ್ಟಿಯಿಂದ ಗುದ್ದಿದನಲ್ಲ ಉಗಿದನಲ್ಲ ನಿನ್ನ ಮೇಲೆ ನನಗಿ ಎಷ್ಟು ಜನ್ಮದಲ್ಲಿ ನರಕವೋ ನನ್ನ ಪಾಪಕ್ಕ ಪರಿಹಾರ ಏನಿದೆ ಶಿವನಂದೋ ಭೋ ಫಲ್ಗುಣ ತುಷ್ಟೋಸ್ವಿ ಅರ್ಜುನಾ ನಿನ್ನ ನನಗೆ ಒದ್ದದ್ದು ಗುದ್ದಿದ್ದ ನೋಡಿ ಇದೇ ಪೂಜೆ ಕಣ್ಣು ಇದಕ್ಕೆ ಮೆಚ್ಚಿದ್ದೆ ಯಾಕೆ ಮನಸ್ಸಲ್ಲಿ ಇನ್ನೊಂದನ್ನು ನಿಯುತ್ತಾ ಇದೆಯಾ ಅದರಿಂದ ಮನೋತತ್ವಾಭಿಮಾನಿಯಾದ ಮಹಾದೇವನಾದ ನಾನೇ ನಿನ್ನ ಮನಸ್ಸು ಕೆಡಿಸಿದ್ದರಿಂದ ನೀನು ತಬ್ಬಿಬ್ಬಾಗಿ ತಬ್ಬಲಿ ಅಂತ ಅತ್ತಿತ್ತು ನೋಡ್ತಾ ಇದ್ದೀನಿ ಭೋಭೋ ಫಲ್ಗುಣ ತುಷ್ಟೋಸ್ಮಿ ಕರ್ಮಣಾ ಪ್ರತಿಮೇನತೆ ಶೌರ್ಯ ಧೃತ್ಯಾಚ ಕ್ಷತ್ರಿಯೇಣೇ ನೀ ಕ್ಷಾತ್ರನಲ್ವೇ ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದ್ದೇನು ನೋಡಿ ಬಹಳ ಸಂತೋಷವಾಗಿದೆ ನನ್ನ ನಾಮವನ್ನ ನೀವು ಉಚ್ಚರಿಸುತ್ತಾ ಇದ್ದಿ ಏನ್ ಅಪೇಕ್ಷೆ ನಿನಗಿದೆ ಏನ್ ನೀ ಕೇಳತಕ್ಕಂಥವ್ನ ನೀ ಕೇಳಿದ್ದನ್ನೆಲ್ಲ ನಿನಗೆ ಒದಗಿಸಿಕೊಡುತ್ತೆ ು ಪಾಶುಪತವನೋ ಚಿರುಮಯನ ಆಜ್ಞ ಇದೆ ನನಗೆ ಪಾಶುಪತವನ್ನ ಕರುಣಿಸನಲು ಶಿವನು ಮೈದಳವಿ ಅದರ ತೊಡುವ ಬಿಡುವ ನಿಯಮಗಳನ್ನೆಲ್ಲ ಹೇಳಿ ಇದು ಮಹದಧಿಕಾರಿಗಳ ಕೈಯಲ್ಲಿ ಮಾತ್ರ ಈ ಕ್ಷಾತ್ರ ನಾನು ಕೊಡ್ತೇನೆ ಇದನ್ನು ಮಹಾವಿಷ್ಣುವಿನಿಂದ ನಾನು ಪ್ರಾಪ್ತಿ ಮಾಡಿಕೊಂಡ ಈಗ ಮತ್ತ ಪುನಃ ಅವನ ಭಕ್ತನ ಅದನ್ನು ನೋಡು ಕೃಷ್ಣನ ಆಜ್ಞೆ ಇಲ್ಲದೆ ಇದನ್ನು ಉಪಯೋಗ ಮಾಡಬೇಡ ಹರಿಯ ಆಜ್ಞೆ ಇಲ್ಲದನ್ನು ಉಪಯೋಗಿಸಬೇಡ ಈಗೋ ಇದನ್ನ ತಕೋ ಬಂದಾಗ ಶಿವ ಯಾವಾಗ ಒಲಿದನೋ ಪಾರ್ವತೀ ದೇವಿ ಅಂಜನಾಸ್ತ್ರ ಕರುಣಿಸಿದ್ದಾಳೆ ಇತರ ಎಲ್ಲ ದೇವತೆಗಳು ಕೂಡ ಅನುಗ್ರಹ ಮಾಡಿದ್ದಾರೆ ಶಿವನ ಒಲೆದ ಬಳಿಕ ಎಲ್ಲ ತಾನೇ ಒಲಿದರೋ ಆಗಲೇ ಆ ಪಾಶುಪತ್ವವನ್ನು ಕೈಕೊಂಡು ಕೈ ಮುಗಿದಾಗ ಇದು ಅಪರಾಧವಾಯಿತಿಯಿಂದ ಇಲ್ಲ ಇಲ್ಲ ನಿಮ್ಮ ಕಥೆ ವೇದೋಕ್ತವಾಗಲಿ ನಿಮ್ಮ ಚರಿತೆ ಚರಿತೆಯ ಯಾಗಲಿ ನಿಮ್ಮ ಚರಿತೆಯ ಕೇಳ್ದವರ ಅಗ ಪಾಶುಪತ ಪ್ರಾಪ್ತಿಯಾಗಿ ಇಂದ್ರಾದಿ ಲೋಕಗಳಿಗೆ ಹೋಗಿ ಕಿರೀಟಿ ಎಂಬ ಹೆಸರನ್ನು ಪಡೆದು ಮರಳಿ ಬಂದು ತನ್ನವರ ಪಾದಕ್ಕೆ ಅರಗ್ತಾ ಇದ್ದಾನೆ ಆಗಲೇ ಶಿವನ ಅನುಗ್ರಹದಿಂದ ಶಕ್ತಿ ಸಂಪನ್ನನಾಗಿ ದುಷ್ಟ ಸಂಹಾರದ ಶಕ್ತಿ ಪಡೆದಿದ್ದಾರೆ ಯಾತರಿಂದ ಭಕ್ತಿ ಇರತಕ್ಕಂತಹ ಗುಣ ಇರುವುದರಿಂದ ಇದನ್ನೇ ಜ್ಞಾನಿಗಳ ಎಚ್ಚರಿಸುತ್ತಾರೆ ಭಕ್ತಿ ಬೇಕು ವಿರಕ್ತಿ ಬೇಕು ಶಕ್ತಿ ಬೇಕು ಮುಂದೆ ಮುಕ್ತಿಯ ಬಯಸುವೆ ತಪದಿ ಜಾನುವೆ ಬೇಕು ತಪದಿ ಬಲದಿರಬೇಕು ಎಲ್ಲ ಗುಣಗಳು ಪ್ರಾರ್ಥನೆಯಲ್ಲಿದ್ದರಿಂದ ಶಿವನನ್ನು ಒಲಿಸ್ತಾನಂತೆ ಅಂತಹ ಭಕ್ತಿ ಶಿವನಲ್ಲಿ ನಮಗೂ ಪ್ರಾಪ್ತಿಯಾಗಲಿ ಎಂತ ಶಂಕರನ ಪ್ರಾರ್ಥನೆ ಮಾಡೋಣ ಹರ ಪಾರ್ವತಿ ಪದಯೇ ಹರ ಹರ ಮಹಾದೇ ಕಾಯೇ ನಮಾಜ ಬುದ್ಧಾತ್ಮೂಸ್ವರಿ ನಾರಾಯಣ ನಾರಾಯಣ ಹರಿ ಜಯ ಜಯ ವಾಸುದೇವ ಹರೇ ನಾರಾಯಣ ಸದ್ಗುರು ಶ್ರೀಂದ್ರದೀಪ ಸ್ವಾಮಿ ಮಹಾರಾಜಕೀ ಜಯ ಸದಸಂತನ ಕೀ ಜಯ